ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದ ನಾದರದಿ ಕೇಳುವುದು ಆದರದಿ ಕೇಳುವುದು ಭಗವಂತ ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ತೃಣಜೀವರ ಪರ್ಯಂತ ಯಾವ ರೀತಿಯಾಗಿ ವ್ಯಾಪ್ತನಾಗಿದ್ದಾನೆ ಅಂತ ಇಲ್ಲಿ ತಿಳಿಸ್ತಾರೆ ವಿಧಿ ಭವಾದಿ ಸಮಸ್ತ ಜೀವರ ಹೃದಯದೊಳಗೇಕಾತ್ಮನೆನಿಸುವ ಪದುಮಾನಬನು ಅಚ್ಚುತಾದಿ ಅನಂತ ರೂಪದಲ್ಲಿ ಅಧಿಸುಭೂತ ಅಧ್ಯಾತ್ಮ ಅಧಿದೇವದೊಳಗೆ ಕರೆಸುವ ಪ್ರಾಣ ನಾಗಾಭನು ದಶರೂಪದಲ್ಲಿ ದಶವಿದ ಪ್ರಾಣರೊಳಗಿದ್ದು ಇಲ್ಲಿ ವಿಧಿ ಭವಾದಿ ಸಮಸ್ತ ಜೀವರ ಅಂದರೆ ದೇವತೆಗಳ ಬ್ರಹ್ಮ ರುದ್ರಾದಿ ಸಮಸ್ತ ದೇವತಾವರ್ಗ ಅಂದರೆ ಅದನ್ನು ಸಾಧಾರಣವಾಗಿ ನಾಲ್ಕು ವಿಭಾಗವಾಗಿ ಪರಿಗಣನೆ ಮಾಡ್ತಾರೆ ವಿಧಿ ಅಂದರೆ ಚತುರ್ಮುಖ ಬ್ರಹ್ಮದೇವರು ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಶೇಷ ಶತಸ್ತ ದೇವರ ಪರ್ಯಂತ ಒಂದು ಗಣ ಶತಸ್ಥ ದೇವತೆಗಳಿಂದ ಪುಷ್ಕರ ಕರ್ಮಜ ದೇವತೆ ಅಲ್ಲಿ ತನಕ ಇನ್ನೊಂದು ವರ್ಗ ಪುಷ್ಕರನ ನಂತರ ಅಜಾನಜ ದೇವತೆಗಳು ದೇವಗಂಧರ್ವರ ಪರ್ಯಂತ ಆಮೇಲೆ ಮನುಷ್ಯ ಪ್ರಾರಂಭ ಮಾಡಿ ತೃಣಾಂತ ನಿರಂಶ ಜೀವರ ಪರ್ಯಂತ ಇನ್ನೊಂದು ವರ್ಗ ಅದನ್ನೆಲ್ಲ ಸೇರಿಸಿ ಸಮಸ್ತ ಜೀವರ ಅಂತ ಬ್ರಹ್ಮ ರುದ್ರ ಮೊದಲಾಗಿರ್ತಕ್ಕಂಥ ಎಲ್ಲ ದೇವತಾ ವರ್ಗದಿಂದ ಪ್ರಾರಂಭ ಮಾಡಿ ಸಮಸ್ತ ತೃಣಾಂತ ಜೀವನ ತನಕ ಅಂತ ಈ ರೀತಿಯಾಗಿ ಲೆಕ್ಕಾಚಾರ ಅಂತಹ ಜೀವರಾಶಿಗಳ ಒಳಗೆ ಪರಮಾತ್ಮ ಮೂಲೇಶ ಅಂತ ಬಿಂಬರೂಪಿಗೆ ಮೂಲೇಶ ಅಂತ ಆ ಬಿಂಬರೂಪಿನೇ ಏಕಾತ್ಮ ಅಂತ ಈ ರೀತಿಯಾಗಿ ಕರೆಸ್ಕೋತಾನೆ ವಿರಾಟ್ ಬ್ರಹ್ಮನ ಶರೀರದಲ್ಲಿ ನಿಯಾಮಕನಾಗಿರ್ತಕ್ಕಂಥ ಆ ಪ್ರಾಣ ನಾಮಕ ವಿಷ್ಣುವಿಗೆ ರೂಪಗಳು ಅಧ್ಯಾತ್ಮ ಅಧಿದೈವ ಅಧಿಭೂತ ಅಂತ ಮೂರು ಅದೇ ರೀತಿಯಾಗಿ ಹತ್ತು ವಾಯುಗಳು ದಶ ಪ್ರಾಣರು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನಾಗ ಕೂರ್ಮ ಕೃಕಲ ದೇವದತ್ತ ಧನಂಜಯ ಅಂತ ಅವರ ಅಂತರ್ಯಾಮಿಯಾಗಿ ಭಗವಂತನ ರೂಪ ಆಮೇಲೆ ಹೃದಯದಲ್ಲಿ ಅಂತರ್ಯಾಮಿಯಾಗಿರುವ ಇನ್ನೊಂದು ರೂಪ ಅದೇ ಏಕಾತ್ಮ ಹೀಗೆ ಪರಮಾತ್ಮ ಅಧಿ ಅಧ್ಯಾತ್ಮ ಅಧಿದೈವ ಅಧಿಭೂತ ಮೂರು ದಶವಿದ ಪ್ರಾಣರು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನಾಗ ಕೂರ್ಮ ತುಕಲ ದೇವದತ್ತ ಜನಜಯ ಹತ್ತಾಯಿತು ಇನ್ನೊಂದು ಹೃದಯದಲ್ಲಿ ಅಂತರ್ಯಾಮಿ ಆಗಿದ್ದು ಏಕಾತ್ಮ ಅಂತ ಕರೆಸ್ಕೊಳ್ಳೋದು ಹೀಗೆ ಹದಿನಾಲ್ಕು ರೂಪಗಳಿಂದ ಭಗವಂತ ಇರ್ತಾನೆ ಅಂತ ನಿಯಾಮಕನಾಗಿ ಇರ್ತಾನೆ ಬ್ರಹ್ಮ ರುದ್ರ ಮೊದಲಾಗಿರ್ತಕ್ಕಂಥ ಸಮಸ್ತ ಜೀವರಾಶಿಗಳಲ್ಲಿ ಅಂತರ್ಯಾಮಿ ಆಗಿದ್ದು ಏಕಾತ್ಮ ಅಂತ ಪರಮಾತ್ಮ ಕರೆಸ್ಕೊತಾನೆ ಪರಮಾತ್ಮ ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೂ ಅದಿ ಸುಭೂತಗಳಲ್ಲಿ ಅಂದರೆ ಪಂಚಭೂತಗಳಲ್ಲಿ ಪೃಥ್ವಿ ಜಲ ಶಿಖಿ ಪವನ ಭೂತಾಕಾಶಾಂತ್ ಆಮೇಲೆ ಅಧಿ ಆತ್ಮ ಅಂದರೆ ಅಧ್ಯಾತ್ಮ ಜೀವರ ಶರೀರ ಇಂದ್ರಿಯ ಮನಸ್ಸು ಇವುಗಳಲ್ಲಿ ಅಧಿ ದೈವಗಳಲ್ಲಿ ಅಂದರೆ ಸ್ವರ್ಗ ಮೊದಲಾಗಿರ್ತಕ್ಕಂಥ ಎಲ್ಲ ಲೋಕಗಳಲ್ಲಿ ಹೀಗೆ ಭಗವಂತ ಅಚ್ಚುತಾದಿ ಅನಂತ ರೂಪದಲ್ಲಿ ಅಚ್ಚುತ ಅನಂತ ಗೋವಿಂದ ಈ ಮೂರು ರೂಪಗಳಿಂದ ಭಗವಂತ ಇರ್ತಾನೆ ಅಧಿಭೂತ ಅಂದರೆ ಶರೀರ ಪಂಚಭೌತಿಕ ಶರೀರ ಅಧ್ಯಾತ್ಮ ಅಂದರೆ ಇಂದ್ರಿಯ ಅಧಿದೈವ ಅಂದರೆ ತತ್ವಾಭಿಮಾನಿ ದೇವತೆಗಳು ಈ ಅಧಿಭೂತದಲ್ಲಿ ಅನಂತನ ಹೆಸರಿನಿಂದ ಇರ್ತಾನೆ ಶರೀರಕ್ಕೆ ಬರ್ತಕ್ಕಂಥ ಜನನ ಜ್ವರ ಉಪದ್ರವ ದುಃಖ ಇದನ್ನೆಲ್ಲ ಉಪಾಸನೆ ಮಾಡಿದವರಿಗೆ ಪರಿಹಾರ ಮಾಡ್ತಾನೆ ಉಪಾಸನೆ ಮಾಡದೆ ಸಾಧನೆಗೆ ಪ್ರತಿಬಂಧಕಗಳನ್ನು ಉಂಟು ಮಾಡ್ತಾನೆ ಅಧ್ಯಾತ್ಮ ಅದರೊಳಗೆ ಗೋವಿಂದ ಅನ್ನೋ ಹೆಸರಿನಿಂದ ಇರ್ತಾನೆ ಸ್ತ್ರೀ ಪುತ್ರಾದಿ ವಿಯೋಗದ ದುಃಖ ಯಾರಿಗೆ ಉಪಾಸನೆ ಮಾಡದೇ ಇದ್ದವರಿಗೆ ಉಪಾಸನೆ ಮಾಡುವವರೆಗೆ ಆ ದುಃಖವನ್ನು ಪರಿಹಾರ ಮಾಡ್ತಾನೆ ಅಧಿದೈವ ಅಲ್ಲಿ ಅಚ್ಚುತ ಅಂತ ಅತಿವೃಷ್ಟಿ ಅನಾವೃಷ್ಟಿ ಗುಡುಗು ಸಿಡ್ಲು ಮಿಂಚು ಆಮೇಲೆ ವೃಶ್ಚಿಕ ಸರ್ಪ ಇಂಥದ್ದೆಲ್ಲ ದರ್ಶನ ಇತ್ಯಾದಿ ಇದರಿಂದ ದುಃಖ ಉಂಟಾಗುವಂಗೆ ಯಾರು ಉಪಾಸನೆ ಮಾಡಲ್ಲ ಅವರಿಗೆ ಹೀಗೆ ಭಗವಂತ ವಿಧಿಭವಾದಿ ಸಮಸ್ತ ಜೀವರೊಳಗೆ ಇರುವವನು ಏಕಾತ್ಮ ಒಬ್ಬನೇ ಪರಮಾತ್ಮ ಅವನೇ ಏಕಾತ್ಮ ಶಶ್ವರೇಕ್ರಕಾರನಾಗಿ ಇರ್ತಾನೆ ವಿಕಾರರಹಿತನಾಗಿ ಇರ್ತಾನೆ ಭಗವಂತ ಅದೇ ರೀತಿಯಾಗಿ ದಶವಿದ ಪ್ರಾಣವರಲ್ಲೂ ಇರ್ತಕ್ಕಂಥವನು ಪರಮಾತ್ಮನೇ ಅವರವರಿಂದ ಅವರವರ ಕಾರ್ಯವನ್ನು ಮಾಡಿಸ್ಲಿಕ್ಕಾಗಿ ನಿಯಮನ ಮಾಡಲಿಕ್ಕೆ ಭಗವಂತ ಇರ್ತಾನೆ ಅಂತ ಈ ದಶಪ್ರಾಣದ ಕಾರ್ಯ ಏನು ಅಂದರೆ ವಿಜಯದಾಸರು ಸು ಸುಳಾದಿ ಒಳಗೆ ಹೇಳ್ತಾರೆ ಪ್ರಾಣ ಹೃದಯ ಶ್ವಾಸ ಕಾರಣ ಪ್ರಾಣ ಅನುರೂಪದಿಂದ ಶ್ವಾಸೋಚ್ಛಾಸಕ್ಕೆ ವೈದೇವರು ಕಾರಣ ಅಪಾನ ನಾಮಕರಾಗಿ ಮಲಮೂತ್ರಾದಿಗಳ ವಿಸರ್ಜನೆ ಕಾರ್ಯ ವ್ಯಾನ ತೃಷ್ಣೇಯ ಮಾಳ್ಪ ಹಸಿವು ಬಾಯಾರಿಕೆ ಉಂಟು ಮಾಡೋದು ಉದಾನ ಆಹಾರವನ್ನು ಪುಂಜನ ಮಾಡೋದು ಆಕಳಿಸೋದು ಇದೆಲ್ಲ ಸಮಾನ ಜಠರಾಜ್ಞೆಯನ್ನು ಉದ್ದೀಪನ ಮಾಡಿ ಸಮಮ್ನಯತೀತಿ ಸಮಾನಃ ಅಂತ ನಾಡಿಗಳಿಗೆ ತಿಂದ ಆಹಾರವನ್ನು ಸಮ ಪ್ರಮಾಣದಲ್ಲಿ ಅಂದರೆ ಯಾವ್ಯಾವ ಶರೀರದ ಯಾವ ಭಾಗಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ತಲುಪಿಸುವ ಕಾರ್ಯವನ್ನು ಮಾಡ್ತಾರೆ ನಾಗ ಆಹಾರವ ಕೊಡು ಎಷ್ಟು ಬೇಕು ಜೀವನಿಗೆ ಆಹಾರ ಅಂತ ನಿರ್ಧಾರ ಮಾಡ್ತಕ್ಕಂಥವ್ರು ಕೂರ್ಮ ಅಂದರೆ ಕಣ್ಣು ರೆಪ್ಪೆ ಹಾಕೋದು ಮುಚ್ಚೋದು ಇದೆಲ್ಲ ಧೂಳು ಬರದೇ ಇದ್ದಂತೆ ರಕ್ಷಣೆ ಮಾಡೋದು ನಿದ್ರೆಗೆ ಸಮಪಾರಿಹಾರಕ್ಕೆ ಆಗಬೇಕು ಅಂತಾದರೆ ರೆಪ್ಪೆಯನ್ನು ಮುಚ್ಚುವಂತೆ ಮಾಡೋದು ಇದೆಲ್ಲ ಕಾರ್ಯ ಕೃಕಲ ನಾನಾ ವಾಸನೆಗಳನ್ನು ಸುಗಂಧ ದುರ್ಗಂಧವನ್ನು ಅಗ್ರಾಣಿಸಲಿಕ್ಕೆ ಏನು ಬೇಕೋ ಆ ಶಕ್ತಿಯನ್ನು ಪ್ರದಾನ ಮಾಡೋದು ದೇವದತ್ತ ಜಿಫೆಯಲ್ಲಿ ಚೆನ್ನಾಗಿ ವಾಕ್ಯಗಳನ್ನು ನುಡಿಸುವ ಕೊಡಿಸುವ ಬಣ್ಣ ಬಡಿಸುವ ಇವನೇ ದೈತ್ಯರಳಿದ್ದು ಅಂತ ಆ ವ್ಯಕ್ತಿ ಅವನ ಯೋಗ್ಯತೆ ಇರ್ತಕ್ಕಂಗೆ ಮಾತನಾಡೋದಕ್ಕೇನು ಬೇಕೋ ಆ ವ್ಯವಸ್ಥೆಯನ್ನು ದೇವದತ್ತ ಜಿಫೆಯೊಳಗಿದ್ದು ಧನಂಜಯ ಎಂಟು ದಿಕ್ಕಿನ ಶ್ರವ ಶ್ರವಣ ಕಾರ್ಯವನ್ನು ಶಬ್ದಗಳ ಶ್ರವಣ ಕಾರ್ಯವನ್ನು ಮಾಡಿಸ್ತಾನೆ ಜೀವನ ಸ್ವರೂಪಯೋಗ್ಯತೆಯಂತೆ ಕೇಳಬೇಕಾದ್ದು ಕೇಳಬಾರದ್ದು ಶುಭ ಅಶುಭ ಇದೆಲ್ಲವನ್ನು ಮಾಡಿಸ್ತಕ್ಕಂಥವರು ಆ ದಶವಿದ ಪ್ರಾಣರಲ್ಲಿ ನಿಯಾಮಕನಾಗಿ ಭಗವಂತನೇ ಏಕಾತ್ಮ ಹೆಸರಿನಿಂದ ಎಲ್ಲರನ್ನು ಕೂಡ ನಿಯಮನ ಮಾಡತಕ್ಕಂಥವನು ಹೀಗೆ ಪರಮಾತ್ಮ ಹದಿನಾಲ್ಕು ಅಧಿಷ್ಠಾನಗಳಲ್ಲಿ ಇಂಥ ದಶವಿದ ಪ್ರಾಣರು ಅಧಿಭೂತ ಅಧಿದೈವ ಅಧ್ಯಾತ್ಮ ಆಮೇಲೆ ಹೃದ್ಗುಹಾವಾಸಿ ಹೃದಯದಲ್ಲಿ ಅಂತರ್ಯಾಮಿಯಾಗಿ ಇರೋದು ಈಗ ಹದಿನಾಲ್ಕು ರೂಪಗಳಿಂದ ಜೀವನೊಳಗೆ ಇದ್ದೋ ಭಗವಂತ ಆಯಾ ಜೀವರ ಸ್ವರೂಪಯೋಗ್ಯತೆಯಂತೆ ನಿಯಮನವನ್ನು ಮಾಡ್ತಾನೆ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಎಷ್ಟೆಷ್ಟು ರೂಪಗಳಿಂದ ಇರ್ತಾನೆ ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣೆ ವಹಿಸ್ತು